ಗಾಯಕ ಕೆಂಪೇಗೌಡರು ಇವರ ಪರಿಚಯ ನನಗಿದ್ದುದು ಬಹು ಕೊಂಚ ಸುಮಾರು ಎರಡು ಮೂರು ಗಂಟೆಗಳ ಕಾಲದ್ದು ಕೆಂಪೇಗೌಡರು ಕೊಯಮತ್ತೂರು ಪ್ರಾಂತ್ಯದವರು ಅವರಿಗೆ ಸಂಗೀತದ ಹುಚ್ಚು ಹೇಗೆ ಬಂತು ಹೇಳುವವರಿಲ್ಲ ಅವರು ಬಾಲ್ಯ ಮೇಲೆ ತಂಜಾವೂರು ಜಿಲ್ಲೆಯ ತಿರುವಾಯೂರಿನಲ್ಲಿ ಪ್ರಸಿದ್ಧರಾಗಿದ್ದ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರಲ್ಲಿ ಶಿಷ್ಯರಾಗಿದ್ದರು ಅಲ್ಲಿ ಮೈಸೂರಿನ ವಿದ್ವಾನ್ ವಾಸುದೇವಾಚಾರ್ಯರ ಸಹಪಾಠಿಗಳಾಗಿದ್ದರು ಅವರ ಕಡೆಕಡೆಯ ದಿನಗಳಲ್ಲಿ ಬೆಂಗಳೂರು ಬನ್ನೇರುಘಟ್ಟ ದಾರಿ ದಾರಿಯಲ್ಲಿರುವ ಎಂಬ ಗ್ರಾಮದಲ್ಲಿ ರಾಮೇಗೌಡರೆಂಬರ ಮನೆಯಲ್ಲಿ ಇದ್ದರೆಂದು ಕೇಳಿದ್ದೇನೆ ಹೀಗೆ ಅರವತ್ತು ವರ್ಷಗಳ ಹಿಂದೆ ನನ್ನ ಹಿರಿಯ ಬಂಧುಗಳೊಬ್ಬರು ಎಂ ವೆಂಕಪ್ಪಯ್ಯ ಎಂಬುವರು ಬೆಂಗಳೂರಿನಲ್ಲಿದ್ದರು ಅವರು ದಂಡೇನ ರಾವ್ ಬಹದ್ದೂರ್ ಆರ್ಕಾಟ್ ನಾರಾಯಣಸ್ವಾಮಿ ಮದಲಿಯಾರ್ವರ ಹೈಸ್ಕೂಲಿನಲ್ಲಿ ಇಂಗ್ಲಿಷ್ ಮೇಸ್ಟರ್ ಆಗಿದ್ದರು ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಸ್ವಾಭಾವಿಕವಾದ ಕುತೂಹಲ ಇಂಗ್ಲಿಶಿನಲ್ಲಿ ಗೋಲ್ಡ್ ಅಡಿಸನ್ ಇವರ ಪ್ರಬಂಧಗಳು ಅವರಿಗೆ ಪ್ರಿಯವಾಗುತ್ತಿದ್ದವು ಅವರ ಗ್ರಂಥಗಳ ಅನೇಕ ಭಾಗಗಳನ್ನು ನೆನಪಿನಿಂದ ಹೇಳುತ್ತಿದ್ದರು ಹಾಗೆಯೇ ಅವರ ಶೇಕ್ಸ್ಪಿಯರ್ ಉತ್ಸಾಹ ಆ ಮಹಾಗವಿಯ ನಾಟಕಗಳನ್ನು ನಾಲ್ಕರು ಸಾಲ ಓದಿದರು. ಇದಕ್ಕೆ ಸರಿ ತುಗುವಷ್ಟು ಉತ್ಸಾಹ ಅವರಿಗಿದ್ದುದು ಸಂಗೀತ ವಿಷಯದಲ್ಲಿ ಎಲ್ಲಿ ಒಳ್ಳೆಯ ಸಂಗೀತವೆಂದರೂ ಹೋಗುವರು ನನ್ನನ್ನು ಜೊತೆಗೆ ಕರೆದುಕೊಂಡು ಹೋಗುವರು ಅಷ್ಟೇ ಅಲ್ಲದೆ ಅವರಿಗೆ ದಕ್ಷಿಣ ಮೂರ್ತಿ ಶಾಸ್ತ್ರಿಗಳವರಲ್ಲಿ ಕ್ರಮವಾಗಿ ಸಂಗೀತ ಪಾಠವಾಗಿತ್ತು ಒಳ್ಳೆಯ ಕಂಠಶುದ್ದಿ ಇದ್ದುದರಿಂದ ಅವರ ಹಾಡಿಕೆ ಶ್ರಾವ್ಯವಾಗಿತ್ತು ಅವರು ಸಭೆಗಳಲ್ಲಿ ಹಾಡುತ್ತಿದ್ದವರಲ್ಲ ಆತ್ಮ ಸಂತೋಷಕ್ಕಾಗಿ ಆತ್ಮೀಯರ ಸಂತೋಷಕ್ಕಾಗಿ ಸಣ್ಣ ಕೊಠಡಿಗಳಲ್ಲಿ ತಮ್ಮಷ್ಟಕ್ಕೆ ತಾವೇ ಪಕ್ಕವಾದ್ಯಗಳಂದೂ ಇಲ್ಲದೆ ಹಾಡುತ್ತಿದ್ದರು ಅವರು ವಾಸವಿದ್ದದ್ದು ಚಿಕ್ಕಪೇಟೆಯ ಬೇತಿಂಗ್ ಘಾಟ್ ಗಲಿಯಲ್ಲಿ ವಾಜಪೇಯಂ ಮನೆತನಕ್ಕೆ ಸೇರಿದ್ದ ಒಂದಾನೊಂದು ಕಟ್ಟಡದಲ್ಲಿ ಆ ಕಟ್ಟಡದಲ್ಲಿ ಐದಾರು ಕುಟುಂಬಗಳು ವಾಸವಾದ ವಾಸವಿದ್ದಂತೆ ನನ್ನ ಜ್ಞಾಪಕ ಅದರ ಪೈಕಿ ವೆಂಕಪ್ಪಯ್ಯನವರದು ಒಂದು ವೆಂಕಪ್ಪಯ್ಯನವರಿಗೆ ಮಕ್ಕಳಿರಲಿಲ್ಲ ಎರಡೂ ಮೂರು ಆಗಿ ಹೋಗಿದ್ದವು ನನ್ನ ಹೆಂಡತಿಯವರ ಸೋದರ ಅವರಿಗೆ ನನ್ನಲ್ಲಿ ಅತಿಶಯವಾದ ಮಮತೆ ಬೇಸಿಗೆಯಲ್ಲಿ ಆಗಾಗ ನಾನು ಅವರ ಜೊತೆಯಲ್ಲಿ ಊಟ ಮಾಡಬೇಕು ಅವರೊಡನೆ ಕಾಲ ಒಂದಾನೊಂದು ದಿನ ಹಾಗೆ ನಾನು ಅವರೊಡನೆ ಇದ್ದೆ ರಾತ್ರಿ ಮಳಿಗೆಯ ಮೇಲೆ ಹಾಸಿಗೆ ಹಾಕಿಕೊಂಡು ಹಾಸಿಕೊಂಡು ಸಕಿಯಾಗಿದ್ದದರಿಂದ ಏನೋ ಹರಡುತ್ತಾ ಕುಳಿತಿದ್ದೇನೆ ಮನೆಯ ತಲೆಬಾಗಿಲ ಹೊರಗಳಿಂದ ಯಾರೋ ಬಾಗಿಲು ತಟ್ಟಿದಂತೆ ಸದ್ದಾಯಿತು ವೆಂಕಪ್ಪಯ್ಯನವರು ಯಾರದು ಎಂದರು ಪುನಃ ಬಾಗಿಲು ತಟ್ಟಿದರು ಯಾರು ಮತ್ತೆ ಬಾಗಿಲು ತಟ್ಟಿದರು ವೆಂಕಯ್ಯ ಕೆಳಗಿಳಿದು ತಲೆಬಾಗಿಲು ತೆಗೆದರು ಅಲ್ಲಿದ್ದವರು ಕೆಂಪೇಗೌಡರು ಈತನನ್ನು ನೋಡುತ್ತಲೇ ತಮಿಳಿನಲ್ಲಿ ವೆಂಕಪ್ಪ ಅಹ್ ಎಂದರು ವೆಂಕಪ್ಪಯ್ಯ ತಮಿಳಿನಲ್ಲಿಯೇ ಕೇಳಿದರು ಯಾಕೆಂಟಾಣೆ ತಿಳಿಯದೋ ನಿನಗೆ ನನ್ನನ್ನು ಹೊಸದಾಗಿ ನೋಡುತ್ತಿದ್ದೀಯೇನೋ ಇವತ್ತು ಆ ವೆಂಕಪಯ್ಯನಕ್ಕೂ ಸಂಗೀತ ಯಾವಾಗಲೂ ಕೇಳುವುದು ಆ ಸಂಗೀತಕ್ಕೇನು ಕಷ್ಟ ಎಂಟಾಣೆ ಕೊಡು ಹೋಗಿ ಮತ್ತೆ ಬರುತ್ತೇನೆ ಎಂಟಾಣೆಗೆ ಕಷ್ಟ ತೆಗೆದುಕೋ ಹಾಡಿದ ಮೇಲೆ ಇನ್ನೂ ಬೇಕಾದ್ದು ಕೊಟ್ಟೇನು ಹಾಗೆ ಹೇಳಿ ತಮ್ಮ ನಶೆಯದ ಡಬ್ಬಿಯಿಂದ ಎರಡು ಪಾವಲಿ ತೆಗೆದು ಆತನ ಕೈಯಲ್ಲಿಟ್ಟರು ಆಮೇಲೆ ನಾವಿಬ್ಬರು ನಮ್ಮ ಹಾಸಿಗೆಗಳ ಮೇಲೆ ಅರ್ಧ ಮರ್ಧ ನಿರೀಕ್ಷಿಸಿಕೊಂಡು ಕುಳಿತೆವು ಅರ್ಧ ಗಂಟೆಯಾದ ಮೇಲೆ ಕೆಂಪೇಗೌಡರು ಬಂದರು ನಮ್ಮಿಬ್ಬರ ನಡುವೆ ಕುಳಿತು ಒಂದೆರಡು ನಿಮಿಷ ಮಾತು ಈ ಮಾತು ಆಡಿ ಯಾವಾಗಬೇಕು ಎಂದರು ವೆಂಕಪಯ್ಯ ನಿನ್ನ ಖುಷಿ ಎಂದರು ಕೆಂಪೇಗೌಡರು ಒಂದು ಕ್ಷಣ ಯೋಚಿಸಿ ಆನಂದ ಭೈರವಿ ಆಲಾಪನೆಗೆ ಆರಂಭ ಮಾಡಿದರು ಆಗ ಗಂಟೆ ರಾತ್ರಿ ಸುಮಾರು ಒಂಬತ್ತುವರೆ ಸೊಗಸಾದ ಬೆಳದಿಂಗಳು ಆತ ರಾಗಾಲಾಪನೆ ಮಾಡಿ ಹಿಮಾಚಲ ತನೆಯ ಬ್ರೋ ಚು ಚುಟಕಿದಿ ಎಂಬ ಕೃತಿಯನ್ನು ಹಾಡಿ ಮುಗಿಸಿದ ಅಲ್ಲಿಯವರೆಗೂ ವೆಂಕಪ್ಪಯ್ಯ ನಾನು ಈ ಲೋಕದಲ್ಲಿ ಇದ್ದಂತಿರಲಿಲ್ಲ ಹೊತ್ತಿನ ಯೋಚನೆ ನಮಗೆ ಬರಲಿಲ್ಲ ಮುಗಿದಾಗ ಗಡಿಯಾರ ನೋಡಿದರೆ ಹನ್ನೆರಡು ಕಳೆದು ಹೋಗಿತ್ತು ಆನಂದ ಭೈರವಿ ಕೇಳಿದ ಮೇಲೆ ಪುನಃ ಅಂಥದ್ದನ್ನು ನಾನು ನೆಂಬ ನಿರೀಕ್ಷೆಯೇ ಇಲ್ಲ ಎಷ್ಟೋ ಆನಂದ ಭೈರ ಭೈರವಿಗಳನ್ನು ಕೇಳಿದ್ದೇನೆ ಬಹಳ ಒಳ್ಳೆಯವುಗಳನ್ನು ಕೇಳಿದ್ದೇನೆ ಕೆಂಪೇಗೌಡರ ವಾಣಿಯೇ ಬೇರೆ ಎರಡು ಮೂರು ವರ್ಷಗಳಾದ ಮೇಲೆ ಒಂದು ದಿನ ಬೆಳಿಗ್ಗೆ ಸುಮಾರು ಹತ್ತು ಗಂಟೆಯಲ್ಲಿ ಯಾರೋ ಒಬ್ಬರು ಸಿದ್ದಿಕಟ್ಟಿಯ ರಸ್ತೆಯಲ್ಲಿ ಕೆಂಪೇಗೌಡರು ಹಾಡುತ್ತಿದ್ದಾರೆ ಎಂದು ಇನ್ನು ಯಾರಿಗೋ ಹೇಳಿದ್ದು ನನ್ನ ಕಿವಿಗೆ ಬಿತ್ತು ನಾನು ಎಲ್ಲಿ ಯಾವಾಗ ಎಂದು ಕೇಳಿದೆ ಬೆಂಕಿನ ವಾಬರ ಬೀದಿಯಲ್ಲೆಲ್ಲೋ ಎಂದು ಹೇಳಿ ಅವರು ಹೊರಟು ಹೋದರು ನಾನು ಬೆಂಕಿನ ವಾಬರ ಬೀದಿಗೆ ಹೋದೆ ಅಷ್ಟು ಮತ್ತಿಗೆ ಗೌಡರು ಅಲ್ಲಿಂದ ಹೊರಟು ಹೋಗಿದ್ದರು ಅದರ ಕತೆ ಹೀಗೆ ಕೆಂಪೇಗೌಡರು ಅಂದು ಬೆಳಿಗ್ಗೆ ಒಂಬತ್ತು ಗಂಟೆ ಸುಮಾರಿನಲ್ಲಿ ಅಲ್ಲಿ ಒಂದು ಅಂಗಡಿಗೆ ಹೋಗಿ ಏನೋ ಕೇಳಿದರಂತೆ ಅಂಗಡಿ ಅವರ ಸ್ನೇಹಿತ ಆತ ಹೇಳಿದನಂತೆ ಕೆಂಪೇಗೌಡರೇ ನಿಮ್ಮ ಪ್ರಸಿದ್ಧಿ ಜೋರಾಗಿದೆ ನಿಮ್ಮ ಹಡಿಕೆಯನ್ನು ಎಲ್ಲರೂ ಅದನ್ನು ಕೇಳುವ ಯೋಗ ನನ್ನ ಹಣೆಯಲ್ಲಿ ಬರೆದಿಲ್ಲ ಗೌಡರು ಅದು ಯಾಕೆ ಅಂಗಡಿಯಾತ ನೋಡಿ ಸಂಗೀತ ಸಭೆಗಳೇ ಸಭೆಗಳೆಲ್ಲ ಆಗುವುದು ಸಾಯಂಕಾಲ ಅದೇ ನನ್ನ ಗಿರಾಕಿಗಳ ಹೊತ್ತು ಆಗ ನಾನು ಇಲ್ಲಿ ಇಲ್ಲದೆ ಹೋದರೆ ನನ್ನ ಜೀವನ ಹೇಗೆ ಗೌಡರು ನೀನು ಯಾಕೆ ಅಲ್ಲಿಗೆ ಬರಬೇಕು ನಾನೇ ಇಲ್ಲಿಗೆ ಬಂದಿದ್ದೇನಲ್ಲ ಏನು ಬೇಕು ಕೇಳು ಅಂಗಡಿಯತ್ತ ನೀವು ಏನು ಹಾಡಿದರು ಅದು ನಮ್ಮ ಭಾಗ್ಯ ಗೌಡರು ಅಂಗಡಿಯಲ್ಲಿದ್ದ ಒಂದು ಧಾನ್ಯದ ಮೂಟಿಯ ಮೇಲೆ ಕುಳಿತು ಸಾವೇರಿ ರಾಗದಲ್ಲಿ ಹಾಡಿದರಂತೆ ಬೀದಿಯಲ್ಲಿ ಜನ ಗುಂಪು ಸೇರಿದರು ಈ ಕೊನೆಯಿಂದ ಆ ಕೊನೆಯವರೆಗೂ ನಿಂತು ಮೋಹಿತರಾದರು ಸುಮಾರು ಒಂದೂವರೆ ಗಂಟೆಯ ಕಾಲ ಆ ಹೊತ್ತು ನಾನು ದುರದೃಶಾಲಿ ಎಂದುಕೊಂಡೆ ಅವರ ಧ್ವನಿಯನ್ನು ಕೇಳುವ ಯೋಗ ಮತ್ತೆ ನನಗೆ ದೊರೆಯಲಿಲ್ಲ ಅವರ ಶಿಷ್ಯರೊಬ್ಬರು ರಾಮಸ್ವಾಮಿ ಪಿಳ್ಳೆ ಎಂಬುವರು ನನ್ನ ಸ್ನೇಹಿತರಾದರು ಅವರು ಪಿಡಬ್ಲ್ಯೂ ಡಬ್ಲ್ಯೂಡಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ಒಬ್ಬ ಸಣ್ಣ ಗುಮಾಸ್ತಿಯಾಗಿದ್ದರು ಅವರ ಶಾರೀರ ಕೆಂಪೇಗೌಡರ ಶರೀರದಂತೆ ದೊಡ್ಡ ಮಟ್ಟದಲ್ಲ ಅದು ಕೋಮಲವಾಗಿತ್ತು ನಾನು ಲತಾಂಗಿ ರಾಗವನ್ನು ಮೊದಲು ಕೇಳಿದ್ದು ಆತನ ಬಾಯಿಂದ ಹಂಸಧ್ವನಿಯನ್ನು ಆತ ಹಾಡಿ ನನ್ನ ಪಲ್ಲವಿ ಒಂದಾನೊಂದು ದಿನ ಕೆಂಪೇಗೌಡರೊಡನೆ ಸ್ನೇಹಿತರು ಮಾತನಾಡುತ್ತಿದ್ದಾಗ ಸಂಗೀತದಲ್ಲಿ ಪಲ್ಲವಿ ಹಾಡಿಕೆಯ ಪ್ರಸ್ತಾಪ ಬಂತು ದಕ್ಷಿಣ ದೇಶದ ಯಾರೋ ಒಬ್ಬ ವಿದ್ವಾಂಸರು ಪಲ್ಲವಿ ಹಾಡಿದ್ದನ್ನು ಕುರಿತು ಒಬ್ಬರು ಪ್ರಶಂಸೆ ಮಾಡಿದರು ಆಗೇಗೌ ಕೆಂಪೇಗೌಡರು ಆ ವಿದ್ವಾಂಸರ ಪಾಂಡಿತ್ಯ ಸಾಧನೆಗಳ ವಿಷಯದಲ್ಲಿ ಉದಾರತೆಯಿಂದ ಮಾತನಾಡಿದರು ಮತ್ತು ಪಲ್ಲವಿಯ ಕ್ರಮವನ್ನು ಕೊಂಚ ವಿಸ್ತಾರವಾಗಿ ತಿಳಿಯಪಡಿಸಿದರು ಪಲ್ಲವಿಯಲ್ಲಿ ಮುಖ್ಯವಾದದ್ದು ಸಾಹಿತ್ಯವಲ್ಲ ಆ ಮಾತುಗಳಲ್ಲಿ ಮಹಾ ದೊಡ್ಡ ಭಾವನೆಯೇ ಭಾವವೇನೂ ಇರಬೇಕಾಗಿಲ್ಲ ತಾಣಕ್ಕೆ ಅಕ್ಷರ ಹೊಂದಬೇಕು ವಿದ್ವಾಂಸನು ಅಕ್ಷರಗಳಿಗೆ ತಾಳವನ್ನು ಹೊಂದಿಸಿಕೊಳ್ಳುತ್ತಾನೆ ಪಲ್ಲವಿಯ ವಿಷಯ ಏನು ಆಗಬಹುದು ಉದಾಹರಣೆ ತೋಡಿದಾಗ ತರೀಕೆರೆ ಕೆರೆ ಯೇರಿ ಏರಿ ಮೇಲೆ ಕೂರಿ ಮಾರಿ ಬಾರೂತಿ ಅಲ್ಲಿ ಕುಳಿತದ್ದಂತೆಯೇ ಆ ಕ್ಷಣವೇ ಇದನ್ನು ರಚನೆ ಮಾಡಿ ಸುಮಾರು ಒಂದು ಗಂಟೆ ಹಾಡಿದರು ಕೆಂಪೇಗೌಡರು ಕೆಂಪೇಗೌಡರ ವಿದ್ವತ್ತು ಗಾನ ಪ್ರತಿಭೆಯು ಪ್ರಶಂಸೆಗೆ ತಕ್ಕವು ಅವರೆಡಕ್ಕಿಂತ ಮಿಗಿಲಾದದ್ದು ಅವರ ಶರೀರದ ಮಾಧುರ್ಯ ಯಾವ ಸ್ಥಾಯಿಯಲ್ಲಿ ಹಾಡಲಿ ಕೊಂಚವೂ ಪ್ರಯಾಸ ಕಾಣದೆ ಹರಿದು ಬರುತ್ತಿತ್ತು ಅವರ ನಾದದಾರೆ ಚಿನ್ನದ ಉಂಡೆಯಿಂದ ಅಕ್ಕಸಾಲಿಗನ್ನು ತಂತಿ ಹೇಳಿದಾಗ ಹೇಗೆ ಬರುತ್ತದೋ ಹಾಗೆ ಕಾಂತಿಗೂಡಿ ಬರುತ್ತಿತ್ತು ಆತನ ಕಂಠನಿಂದ ಗಾನದಾರೆ